ಅವಕಾಶ ನನ್ನ ಪಾಲಿಗೆ ಬಂದಿತ್ತು ಅವರು ಖಂಡಿತವಾದಿಗಳೆಂದು ಹೆಸರಾಗಿತ್ತು ಅವರು ನೆಮ್ಮದಿವಂತರು ಶ್ರೀ ಸೂಕ್ತಿ ಯ ಮುಖ್ಯ ಚಾಲಕರು ರಾಜಗೋಪಾಲ ಕೃಷ್ಣರಾಯರೆಂದು ನಾನು ಕೇಳಿದ್ದೇನೆ ಶ್ರೀ ಸೂಕ್ತಿ ಪ್ರಕಟವಾಗುತ್ತಿದ್ದುದು ಸಾವಿರದ ಏಳರ ಸುಮಾರಿನಲ್ಲಿ ಅದು ಈ ಹೊತ್ತು ಮಾನ್ಯವಾಗಿರುತ್ತಿತ್ತು ಸೊಗಸಾದ ನುಣುಪು ಮೇಲೆ ಸೊಗಸಾದ ಮತ್ತು ಬಗೆ ಅಕ್ಷರಗಳಲ್ಲಿ ಮುದ್ರಿತವಾಗುತ್ತಿದ್ದ ಕನ್ನಡ ಮಾಸ ಎಂದರೆ ಶ್ರೀ ಸೂಕ್ತಿ ನೋಟಕ್ಕೂ ಮುಟ್ಟಲಿಕ್ಕೂ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 ನಂಜನಗೂಡಿನ ಸತಿಹಿತೈಷಿಣಿ ಗ್ರಂಥಮಾಲೆಯ ಸಂಪಾದಕಿ ತಿರುಮಲಮ್ಮನವರ ಕಾದಂಬರಿಗಳನ್ನು ವಿಮರ್ಶಿಸಿ ಬರೆದ ವಿಸ್ತಾರವಾದ ಲೇಖನ ಬಂದದ್ದು ಶ್ರೀಕೃಷ್ಣ ಸೂಕ್ತಿಯಲ್ಲಿ ಅದರಲ್ಲಿ ಅವರು ಆ ಜಾತಿಯ ಸಾಹಿತ್ಯ ಲಕ್ಷಣಗಳನ್ನು ಕುರಿತು ತಿಳುವಳಿಕೆ ಕೊಟ್ಟಿದ್ದರು ಗುಡಿಬಂಡೆಯ ವಿದ್ವಾನ್ ಎ ಕೇಶವಯ್ಯನವರು ಮತಮಂಜರಿ ಎಂಬ ಧಾರಾವಾಹಿ ಲೇಖನದಲ್ಲಿ ನಮ್ಮ ದೇಶದಲ್ಲಿ ಅಶಿಷ್ಟಾದರೂ ತಿಳಿದಿರುವ ಮತ ಮತಾಂತರಗಳಲ್ಲಿ ಪ್ರತಿಯೊಂದನ್ನು ಒಂದೆರಡು ಪುಟಗಳಷ್ಟು ಸಂಗ್ರಹ ಮಾಡಿ ತಿಳಿಸಿದ್ದಾರೆ ಅದು ನನಗೆ ಮೆಚ್ಚುಗೆಯಾದ ಲೇಖನ ಯೇಶವಯ್ಯನವರು ಸತ್ಪುರುಷರು ಅವರು ಮತ ಮಂಜರಿ ಪ್ರಬಂಧವನ್ನು ಒಂದಾನೊಂದು ತೆಲುಗು ಗ್ರಂಥದಿಂದಲೂ ಬೇರೆ ಯಾವುದೋ ಭಾಷೆಯ ಗ್ರಂಥದಿಂದಲೂ ಕನ್ನಡಕ್ಕೆ ಅನುವಾದ ಮಾಡಿದರೆಂದು ನನ್ನ ಜ್ಞಾಪಕ ಅನೇಕ ಪದ್ಯ ಪ್ರಬಂಧಗಳು ಕೃಷ್ಣಶೃತಿಯಲ್ಲಿ ಬರುತ್ತಿದ್ದವು ಯೇಶವಯ್ಯನವರು ಭರ್ತೃಹರಿ ನಿವೇದ ನಿವೇದಂ ಎಂಬ ಸಂಸ್ಕೃತ ನಾಟಕವನ್ನು ಕನ್ನಡಕ್ಕೆ ಭಾಷಾಂತರಿಸಿದ್ದರು ಒಟ್ಟಿನ ಮೇಲೆ ಆ ಮಾಸಪತ್ರಿಕೆ